ಹತ್ತು ಬೆಂಕಿಯು ಹೊತ್ತಿತು ತುಬ್ರಹ್ಮನು ಪುತ್ರವಧ ವೃತ್ತಾಂತವನ್ನೆಲ್ಲ ಕೇಳಿದನು ಆತನಿಗೆ ಕೋಪವು ಮಿತಿಮೀರಿತು ಇಂದನಿಗೆ ಇಂತಹ ಇಂದನು ಇಂತಹ ಅಕಾರಿವನ್ನು ಮಾಡಿದನು ಮತ್ತೆ ಲೋಕದಲ್ಲಿ ಇಂದನೇ ಇಲ್ಲದಂತೆ ಮಾಡದೆ ಮಾಡದಿದ್ದರೆ ನಾನೇ ಕಾದ ಎಂದು ಹಾರಾಡಿದನು ಆತನ ಹೆಂಡತಿಯೇ ದುಃಖವಂತೂ ಹಿಡದಿರದು ಆಕೆಗೆ ಎಲ್ಲಿ ನೋಡಿದರೂ ಮಗನೇ ಕಾಣಿಸುತ್ತಾನೆ ಕೂಡಲೇ ಕಣ್ಣಲ್ಲಿ ನೀರು ಪ್ರವಾಹವಾಗಿ ಬರುತ್ತದೆ ಮೈಯೆಲ್ಲಾ ಹಿಂಡಿದಂತೆ ನೋವಾಗಿ ಆ ನೋವೆಲ್ಲವೂ ಎದೆಗೆ ಬಂದು ಭಾರವಾಗಿ ಆ ಭಾರವನ್ನು ತಳೆಯಲಾರದವಳಂತೆ ಎಲ್ಲೆಂದರಲ್ಲಿ ದಪ್ಪನೆ ಬಿದ್ದು ಹೋಗುತ್ತಾಳೆ ಬೀಳುವಾಗ ಕಲ್ಲು ಗೋಡೆ ಮರ ಏನೂ ತೋರದೆ ಎಲ್ಲೆಂದಿರಲ್ಲಿ ಮಗನೇ ಎಂದು ಬೀಳುವ ಮಡದಿಯನ್ನು ನೋಡಿ ತ್ವಶ್ರುವಿಗೆ ಇವಳು ಏನಾಗುವಳೋ ಎಂದು ಭೀತಿಯಾಗುತ್ತದೆ ಮಗನನ್ನು ಕೊಂದವನ ಮೇಲೆ ಕೋಪ ಹೆಂಡತಿ ಏನಾಗುವಳೋ ಎಂದು ಭೀತಿ ಎರಡೂ ಸೇರಿ ಆತನಿಗೆ ಮೈ ಮೇಲೆ ಅರಿವೇ ಇಲ್ಲದಂತಾಗುತ್ತದೆ ಅರಿವು ಬಂದಾಗ ಇಂದನು ನನ್ನ ಮಗನನ್ನು ತಾನಾಗಿ ಕರೆದುಕೊಂಡು ಹೋಗಿ ಹೀಗೆ ಮಾಡಿದನಲ್ಲ ಅವನು ಇರಬಾರದು ಎಂದು ರೇಗುತ್ತ ಪುತ್ರಶೋಕರಿಂದ ಗಂಡಹಿಂದರಿಬ್ಬರು ಬೆಂಕಿಗೆ ಬಿದ್ದು ಈಚೆಗೆ ಬಂದ ಹುಳುವನಂತೆ ಒದ್ದಾಡುತ್ತಿದ್ದಾರೆ ಗಂಡೆ ಹೆಂಡತಿಗಳಿಬ್ಬರು ಬೆಂಕಿಗೆ ಬಿದ್ದು ಈಚೆಗೆ ಬಂದು ಹುಳುವಿನಂತೆ ಒದ್ದಾಡುತ್ತಿದ್ದಾರೆ ಅಳುತ್ತಿದ್ದರೆ ಏನೋ ಒಂದು ಸಮಾಧಾನ ಅಳುವ ಒಂದು ಕಡೆಗೆ ನಿಂತರೆ ಮೈ ಎಲ್ಲ ಉರಿಯುವಂತಾಗುತ್ತದೆ ತಣ್ಣೀರಿನ ಸ್ಥಾನ ಒದ್ದೆ ಬಟ್ಟೆ ಏನೋ ಈ ಉರಿಯನ್ನು ಶಮನಗೊಳಿಸಲಾರದು ಕಶ್ಯಪನು ಇಂದಿನ ಕಡೆಯಿಂದ ಬಂದನು ಕಾಮಧೇನು ಎಂಬ ಮಕ್ಕಳು ನಂದನದಿಂದ ಕಲ್ಪವೃಕ್ಷದ ಸಸಿಗಳು ಚಿಂತಾಮಣಿಯ ಸಂತಾನ ಎಲ್ಲವನ್ನು ತಂದು ಟ್ರಸ್ಟ್ ಕಾಣಿಕೆ ಮಾಡಿ ಮಗನನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳಲು ಆತನು ಬಂದಿದ್ದಾನೆ ಆತನು ಬಂದಿದ್ದಾನೆ ಕಷ್ಟವು ಅವುಗಳನ್ನು ಖಂಡಿತ ನೋಡಲು ಇಲ್ಲ ಕಶ್ಯಪ ಇವುಗಳಿಂದಲೇ ನನ್ನ ನಿನ್ನ ಮಗನಿಗೆ ಅಹಂಕಾರವು ಬಂದು ಅವನು ಅಂತಹ ಆ ಕಾರ್ಯವನ್ನು ಮಾಡಿದನು ಇವನನ್ನು ವಿಶ್ವರೂಪನನ್ನು ಇವನನ್ನು ಕರೆದುಕೊಂಡು ಹೋಗುವು ಎಂದುವರು ಯಾರು ಈಗ ಅವನನ್ನು ವದೆ ಮಾಡುವ ನಾವು ಅವನು ಕಳಿಸಿಕೊಟ್ಟಿದ್ದ ಈಗ ವಿಶ್ವರೂಪನ ತಾಯಿಗೆ ಹುಚ್ಚೂರಿಯುವಂತಾಗಿದೆಯಲ್ಲ ಯಾರು ಅದನ್ನು ನೋಡಬಹುದು ಈ ದ್ರೋಹವು ಅಪರಾಧವು ಬರೆಯ ಕಾಣಿಕೆಗಳಿಂದ ಶಾಂತವಾಗುವುದಿಲ್ಲ ಅತಿಂದರೊಬ್ಬನನ್ನು ಸೃಷ್ಟಿಸುವೆನು ಈ ಇಂದ್ರನೂ ಇಲ್ಲದಂತೆ ಸ್ಥಾನ ಭ್ರಷ್ಟವಾಗುವಂತೆ ಮಾಡುವೆನು ಇಲ್ಲದಿದ್ದರೆ ದಾಮಾಗ್ನಿಗಳಿಗಿಂತ ಹೆಚ್ಚಾಗಿ ಹುರಿದು ಹುರಿದು ಹೋಗುತ್ತಿರುವೆ ಈ ಶೋಕಾಗ ನೀವು ಶಮನವಾಗುವುದೆಂದು ನೋಡು ನೋಡು ವಿಶ್ವರೂಪನೇ ಎದುರು ಬಂದು ನಿಂತು ಸೇಡು ಸೇಡು ಎಂದು ಕೂಗುತ್ತಿರುವನು ನೀನು ಮಾತಾಡಬೇಡ ನೀನು ಪುಣ್ಯವಂತ ನಿನಗೆ ಮಕ್ಕಳು ಸತ್ತು ಗೊತ್ತಿಲ್ಲ ಅಲ್ಲದೆ ನಿನ್ನ ಸಂತಾನವು ಬೇಕಾದಷ್ಟಿದೆ ಸುರಾಸರೂ ನಿನಗೆ ಮಕ್ಕಳಾಗಿರುವುದರಿಂದ ನೀನು ಪರಸ್ಪರ ಅವರು ಮಾಡುವ ವಿಶ್ವಾಸ ವಿದ್ವೇಷಗಳನ್ನು ಸಹಿಸಬಲ್ಲೆ ನನ್ನಿಂದ ಸಾಧ್ಯವಿಲ್ಲ ಪಾಪವೆಂದುವೆ ಏನೋ ಅದೇನಾದರೂ ಇರಲಿ ಮೊದಲು ಆ ದುಃಖವನ್ನು ಕಳೆದುಕೊಂಡು ಅನಂತರ ಪಾಪ ತಪಸ್ಸನ್ನು ಆಚರಿಸುವನು ನೀನು ಅಡ್ಡಬರಬೇಡ ಎಂದು ಖಂಡಿತವಾಗಿ ನುಡಿದನು ಕಶ್ಯಪನು ಎಲ್ಲವನ್ನೂ ಕೇಳಿದನು ಸರಿ ಜಗತ್ತಿನಲ್ಲಿ ಏನೋ ಒಂದು ವಿಪ್ಲವಾಗಬೇಕಾಗಿದೆ ನಾನೇಕೆ ಅಡ್ಡಿ ಬರಲಿ ಆಗಬೇಕಾದದ್ದು ಆಗಿ ಹೋಗಲಿ ನಾನು ಅಡ್ಡಿಯಾಗಿ ಭವಿಷ್ಯತ್ತು ಮಂಗಳವಾಗುವ ಹಾಗೆ ಮಾಡಬಹುದು ಏಕೆ ಉಪ್ಪು ತಿಂದವರು ನೀರು ಕುಡಿಯಲಿ ಎಂದುಕೊಂಡು ತಷ್ಣುವಿಗೆ ಏನು ಹೇಳದೆ ಸುಮ್ಮನೆ ಬಂದರು ತಷ್ಣುವಿನ ನೋಡಿಕೊಂಡು ದುಃಖ ದುಃಖ ದುಃಖೋಪಶಮನಗಳನ್ನು ಹೇಳಿ ಹೋಗಲು ದಾನವ ಮುಖಂಡರು ಬಂದರು ತಷ್ಣುವು ಅವರಿಗೂ ಅದೇ ಮಾತು ಹೇಳಿದನು ನೋಡಿ ಇಂದಿನ ಅಹಂಕಾರವು ತಾನೇ ಇವನಿಗೆ ನಾವೆಲ್ಲರೂ ಸೇರಿ ಇಲ್ಲವೇ ದೇವರ ದೇವರಾಜ ಅಭಿಷೇಕವನ್ನು ಮಾಡಿದುದು ತಾನಾಗಿ ಬಂದು ನಮ್ಮ ತೇಜಸ್ಸೆಲ್ಲ ಹೋಗುತ್ತಿದೆ ನಮ್ಮ ಶತ್ರುಗಳ ತೇಜಸ್ಸು ಪ್ರಬಲವಾಗುತ್ತಿದೆ ಅವರ ಕೈ ನಾವು ವಿನಾಶವಾಗುವ ಮುಂಚೆ ನಮ್ಮನ್ನು ಉದ್ದರಿಸುವ ಆಚಾರ್ಯನ ಬೇಕು ಎಂದಲ್ಲದೆ ವಿಶ್ವರೂಪನನ್ನು ಕರೆದುಕೊಂಡು ಹೋದರು ಅವನು ಇವನಿಗೆ ನಾರಾಯಣ ಕೌಚವನ್ನು ಅನುಗ್ರಹಿಸಿಕೊಟ್ಟು ಗುರುವಾದನಲ್ಲ ಗುರುವಿಗೆ ವಿಗ್ರೋಹ ಮಾಡಬಹುದೇ ಆಚಾರ್ಯನಾಗಿ ಧರ್ಮಕರ್ಮಗಳನ್ನು ಕೊಡಿಸುತ್ತಿದ್ದನಲ್ಲ ಅಂತಹ ಅಂತಹ ಆಚಾರ್ಯನಿಗೆ ಅಪರಾಧ ಮಾಡಬಹುದೇ ಇವನಂತೆಯೇ ಅವನು ದೇವ ಯೋನಿಯಾಗಿರಲು ಅವನು ಇವನಿಗೆ ಸ್ವಜನನಾದನಲ್ಲ ಸ್ವಜನರಿಗೆ ವಿಘಾತಿಯನ್ನು ಮಾಡಿ ಕುಲ ಕಳಂಕಿಯಾಗಬಹುದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಆತನು ವೇದಾಧ್ಯಯನ ಸಂಪನ್ನನಲ್ಲ ಹಗಲೆರಳು ವೇದಾಧ್ಯಯನ ಮಾಡುತ್ತಾ ವೇದಮಂತಗಳಿಗೆಲ್ಲ ವೀರ್ಯವತ್ತತೆಯನ್ನು ಸಂಪಾದಿಸಲು ಕೊಡುತ್ತಿದ್ದನಲ್ಲ ಅವು ಅವನನ್ನು ಕಾಪಾಡಲಾರದಬಹುದಲ್ಲ ಎಂದು ಅನೇಕ ವಿಧವಾಗಿ ಪರಿಪರಿಯಾಗಿ ಗೋಲಾಡಿದನು ಗೋಲಾಡಿದನು ದಾನವರು ಇಂದಿನ ಅಹಂಕಾರವು ಮೇರೆ ನಿಜ ಅದನ್ನು ಏನಾದರೂ ಮಾಡಿ ಮಟ್ಟ ಹಾಕದಿದ್ದರೆ ಉಳಿಯುವಂತಿಲ್ಲ ನಿಮ್ಮಂತಹವರಿಗೆ ವಿಶ್ವರೂಪನನ್ನು ಮಗನನ್ನಾಗಿ ಪಡೆಯಬಲ್ಲೆ ನಿಮ್ಮಂತಹವರಿಗೆ ಇಂತಹ ಘೋರಾಪರಾಧವನ್ನು ಮಾಡಿದನೆಂದರೆ ಇತರರನ್ನು ಲಕ್ಷಿಸುವ ಮೊದಲು ಮಟ್ಟ ಹಾಕಬೇಕು ತಾವು ಆ ಕೆಲಸವನ್ನು ಮಾಡುವಿರಾ ಅಥವಾ ನಾವು ಮಾಡೋಣವೇ ವಿಶ್ವರೂಪಾಚಾರ್ಯನು ನಮ್ಮಲ್ಲಿ ಪಕ್ಷಪಾತವನ್ನು ತೋರಿಸುತ್ತಿದ್ದನೆಂದೇ ಇಂದನು ಹೀಗೆ ಆತನನ್ನು ವಧೆ ಮಾಡಿದುದು ಆದ್ದರಿಂದ ಈ ಸೇಡು ತೀರಿಸುವ ನಮ್ಮದು ನೀವು ಹೇಳದಂತೆ ಮಾಡಲು ನಾವು ಸಿದ್ಧರಾಗಿರುವವು ನಮ್ಮ ಶುಕ್ರಾಚಾರ್ಯರು ತಮಗೆ ಸಹಾಯಕ್ಕೆ ಬರಲು ಸಿದ್ದರಾಗಿರುವವರು ಎಂದು ಅವರು ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಂತೆ ಮಾತನಾಡಿದರು ತಶ್ರುವು ಪುತ್ರಶೋಕದ ಅವೇಗದಲ್ಲಿ ಆವೇಗದಲ್ಲಿ ವಿಶ್ವರೂಪನ ತಾಯಿಯು ಅನುಭವಿಸುತ್ತಿರುವ ಅಪಾರವಾದ ದುಃಖವನ್ನು ನೋಡಲಾರದೆ ಅವಳಿಗೆ ಸಮಾಧಾನವಾಗಲೆಂದು ಲೋಕವನ್ನು ಅನಿಂದ್ರಿತವಾಗಿ ಮಾಡುವ ಯಾಗವೊಂದನ್ನು ಸಂಕಲ್ಪಿಸಿದನು ಇಂದ್ರಶತ್ರುವನ್ನು ಪಡೆದು ಇಂದ್ರನನ್ನು ನಿರ್ಮೂಲ ಮಾಡಬೇಕೆಂದು ಉದ್ದೇಶಿಸಿದನು ಘೋರವಾದ ಈ ಉದ್ದೇಶದಿಂದ ಮಾಡುವ ಯಾಗಕ್ಕೆ ಬರಲು ದೇವರ್ಷಿಗಳು ಮಹರ್ಷಿಗಳು ಸಮ್ಮತಿಸದಿರಲು ತಶ್ರುವು ಅಸುಲಭವಾದ ಶುಕ್ರಾಚಾರ್ಯರನ್ನು ಸಹಾಯಕ್ಕಿಟ್ಟುಕೊಂಡು ಯಾಗವನ್ನು ಮಾಡಿಯೇ ಮಾಡಿದನು ಬ್ರಹ್ಮನಿಗೂ ಈ ಸುದ್ದಿಯು ತಿಳಿಯಿತು ಇದೇನಿದ ಸಂಪ್ರದಾಯ ಕ್ರಮ ನನಗೆ ಪ್ರಾಪ್ತವಾದ ಪುತ್ರಶೋಕವನ್ನು ಕಳೆದುಕೊಳ್ಳಲು ತ್ರಿಲೋಕಾ ತ್ರಿಲೋಕಾಧಿಪತಿಯನ್ನು ನಿರ್ಮಲ ಮಾಡುವುದೆಂದರೇನು ಎಂದು ವಿಷಾದಪಟ್ಟರು ಆಗಲಿ ಇದು ಒಳ್ಳೆಯದೇ ಆಗುವಂತೆ ಮಾಡೋಣ ಇಂದ್ರನಿಗೂ ಬುದ್ಧಿ ಬರಲಿ ಎಂದು ಸುಮನಾದನು ಆದರೂ ಜಗತ್ಕಲ್ಯಾಣ ಬುದ್ಧಿಯಿಂದ ಅದನ್ನು ಮತ್ತೆ ವಿಚಾರ ಮಾಡಿ ನೋಡಿ ಸೃಷ್ಣುವಿನ ಸಂಕಲ್ಪವು ಹಾನಿಯಾಗಬಾರದು ಇಂದ್ರನು ಇಲ್ಲವ ಇಲ್ಲವಾಗವಾಗಬಾರದು ಹಾಗೆ ಮಾಡು ಎಂದು ಸರಸ್ವತಿಗೆ ಹೇಳಿ ತಾನು ಸುಮನಾದನು ಯಾಗವೂ ನಡೆಯಿತು ಪೂರ್ಣಾಹುತಿಯನ್ನು ಕೊಡುವಾಗ ಸೃಷ್ಣುವಿಗೆ ಕೊಂಚ ವಿಶ್ರುತಿಯಾಯಿತು ವಿಸ್ಮೃತಿಯಾಯಿತು ಇಂದ್ರಶತ್ರು ವರ್ಧಸ್ಯ ಶತ್ರುವೇ ವರ್ಧಿಸು ಎಂದು ಹೋಮ ಮಾಡಿದನು ಸರಸ್ವತಿಯು ಇಂದ್ರನಶತ್ರುವೆ ಎಂಬುವಿನ ಅಭಿಪ್ರಾಯವು ಭಿನ್ನಯಿಸುವಂತೆ ಮಾಡಿ ಇಂದನು ಯಾವ ಅವನಿಗೆ ಶತ್ರುವೋ ಅವನು ಎಂದು ಅಭಿಪ್ರಾಯ ಬರುವಂತೆ ಸ್ವರಭೇದ ಮಾಡಿಬಿಟ್ಟಳು ಅದನ್ನು ಯಜಮಾನನಾದಿಯಾಗಿ ಬ್ರಹ್ಮನವರಿಗೆ ಯಾರೂ ಗಮನಿಸಿರಲಿಲ್ಲ ಇಂದ್ರಶತ್ರುವ ವರ್ಧಸ್ವ ಇಂದ್ರಶತ್ರುವೇ ವರ್ಧಿಸು ಯಾರೂ ಗಮನಿಸಿರಲಿಲ್ಲ ಪೂರ್ಣಾಹುತಿಯಾಗುತ್ತಲೂ ಕರಾಳ ಕೃತಿಯೆಂದು ಹುಟ್ಟಿಬಂದು ನನ್ನನ್ನು ಏತಕೆ ಸೃಷ್ಟಿಸಿದ್ದೀರಿ ಎಂದು ಗರ್ಜಿಸಿತು ನೀನು ಇಂದನನ್ನು ಧ್ವಂಸ ಮಾಡು ಹೋಗು ಎಂದು ಯಜಮಾನನು ಅದಕ್ಕೆ ವಿದಾಯಕ ಮಾಡಿದನು ಎಲ್ಲರೂ ಸೇರಿ ಆ ಕೃತ್ಯದಿಂದ ಪ್ರಭಾವವು ದಿನಕ್ಕೊಂದು ಬಾಣ ಪ್ರಮಾಣ ಬೆಳೆಯುವಂತೆ ವರವನ್ನು ಕೊಟ್ಟರು ಅದು ಹುಟ್ಟಿಬಂದು ಇವರು ವರಪ್ರದಾನ ಮಾಡುತ್ತಿದ್ದ ಹಾಗೆ ಮೂವತ್ತು ವರ್ಷದ ವೀರಪುರುಷನಾಯಿತು ದಾನವೇಂದರು ಬಂದು ಅಯ್ಯ ನೀನು ನಮಗೆ ಒಂದು ವರ ಕೊಡಬೇಕು ಈ ಯಾಗದಲ್ಲಿ ನಮ್ಮ ಗುರುಗಳು ವಹಿಸಿ ಭಾಗವಹಿಸಿ ಭಾಗವನ್ನು ಗಮನಿಸಿ ನಮ್ಮ ಪ್ರಾರ್ಥನೆಯನ್ನು ಗೌರವಿಸು ಎಂದು ಪರಾರ್ಥಿಸಿದರು ಆ ವೀರಪುರುಷನು ಆಗಬಹುದು ಎಂದು ವರವನ್ನು ಕೊಟ್ಟು ಕೊಡಲು ನೀನು ನಮ್ಮ ಮುಖಂಡನಾಗಿರು ನಮ್ಮಲ್ಲಿ ವಿಶ್ವರೂಪಾಚಾರ್ಯನು ಅನುಗ್ರಹ ಮಾಡಿರುವ ಮಾಡಿರುವ ತಪ್ಪಿಸಿದ ತಪ್ಪಸ್ಸಿದೆ ಅದನ್ನು ನಿನಗೆ ಒಪ್ಪಿಸುವೆವು ನೀನು ಅದನ್ನು ಸ್ವೀಕರಿಸು ನೀನು ಇಂದಿನ ಮೇಲೆ ದಾಳಿ ದಾಳಿ ಮಾಡುವಾಗ ನಿನ್ನಡೆಯೇ ಬರಲು ಬರಲು ಅಸುರಸೇನೆಗೆ ಅಪ್ಪಣೆಯನ್ನು ಕೊಡು ಎಂದರು ಅವನು ಆಗಲಿ ವರವನ್ನು ಕೊಟ್ಟನು ಎಲ್ಲರೂ ಸೇರಿ ಅವನಿಗೆ ವೃತ್ರ ಎಂದು ಹೆಸರಿಟ್ಟರು ಆತನಿಗೆ ಶುಕ್ರನು ಆಚಾರ್ಯನಾದನು ತಾನು ಸೂರ್ಯನಲ್ಲ ಸುರಪತಿಯ ವಿನಾಶಕ್ಕಾಗಿ ಹುಟ್ಟಿದವನು ಎಂದು ಅವನು ತನ್ನನ್ನು ವೃತ್ರಾಸುರನೆಂದು ಕರೆದುಕೊಂಡನು ಮಹೇಂದನು ತಾನು ಮಾಡಿದ ಅಡ್ಡಿಗಳು ಯಾವೂ ಫಲಿಸದೆ ಯಾವ ನಿರ್ವಿಘ್ನವಾಗಿ ನೆರವೇರಿತು ಎಂದು ಬಹುವಾಗಿ ಹೆದರಿದನು ತನ್ನ ಇಂಗತ್ವವು ಮಾತ್ರವಲ್ಲ ತಾನು ವಿಶ್ವರೂಪಾಚಾರ್ಯನಂತೆ ಪುತ್ರಾಸುರನಿಗೆ ಬಲಿಯಾಗುವ ಶಂಕೆಯು ತಾನೇ ತಾನಾಯಿತು ಜೊತೆಗೆ ಶತ್ರುವು ಅಸುರನೆಂದು ಹೆಸರಿಟ್ಟುಕೊಳ್ಳುದು ದಾನವೇಂದರು ಅವನನ್ನು ಅವನು ಒಪ್ಪಿದುದು ಶುಕ್ರಾಚಾರ್ಯನನ್ನು ಒರೆಸುದು ಎಲ್ಲವೂ ತನ್ನ ವಿನಾಶಕ್ಕೆ ಕಾರಣಗಳು ತಿಳಿದು ಏನು ಮಾಡಬೇಕು ತಿಳಿಯದೆ ಚಿಂತಾಗ್ರಸ್ತನಾದನು ಸರಸ್ವತಿಯ ಸ್ವರಭೇದದಿಂದ ಅರ್ಥಭೇದವಾಗುವಂತೆ ಮಾಡಿದ ರಹಸ್ಯವು ಆತನಿಗೂ ತಿಳಿದಿರಲಿಲ್ಲ